ಒಂದಿಪೆ ಖರಿ ಮುಖ ಒಂದಿಪೆ ಶಿವ ಸುಧ ಒಂದಿಪೆವು ನಿನ್ನ ಗಜಾನನ ಒಂದಿ ಬೆಖ ಒಂದಿಪೆ ಶಿವ ಸುಧ ನಿನ್ನ ಗಜಾನನ ಮಕ್ಕಳು ನಾವೆಲ್ಲ ಶಿರವಾಗಿನ ಸ್ವೀಕರಿಸು ನೀ ನಮ್ಮ ನಮನ ಮಕ್ಕಳು ನಾವೆಲ್ಲ ಶಿರವಾಗಿನ ಸ್ವೀಕರಿಸು ನೀ ನಮ್ಮ ನಮನ ಪರಿಮಳದ ಆರತಿ ಮಾಡಿ ಹೂವು ಹಣ್ಣು ಕಾಯಿ ಪತ್ರೆ ಪೂಜೆ ಮಾಡಿ ಧೂಪ ದೀಪ ಪರಿಮಳದ ಆರತಿ ಮಾಡಿ ಕೊಡುಗು ಮೋದಕ ನೈವೇದ್ಯ ಮಾಡಿ ನಮಿಸುವೆವು ನಾವು ನಿನ್ನನು ಬೇಡಿ ಕಡುಗು ಮೋದಕ ನೈವೇದ್ಯ ಮಾಡಿ ನಮಿಸುವೆವು ನಾ ನಿನ್ನನು ಬೇಡಿ ಏಕದಂತ ಬುದ್ಧಿವಂತ ಮೂರ್ಖಕವ ಗನಗನಗಳಿಗೋ ಗೌರೀಸುತ್ತಾ ಏಕದಂತ ಬುದ್ಧಿವಂತ ಮೂಷಕ ವಾಹನ ಗಣಗಳಿಗೊಡೆಯನೆ ತೋರಿಸುತ್ತಾ ಅಭಯ ಹಸ್ತವ ತೋರಿದರೆ ನೀವು ಕಳೆಬು ವಿಘ್ನೇಶ್ವರ ಅಭಯ ಹಸ್ತವ ತೋರಿದರೆ ನೀವು ಕಳೆಬು ವಿಘ್ನೇಶ್ವರ ಏಕದಂತ ಓಹೋ ಏಕದಂತ ಬುದ್ಧಿವಂತ ಏಕದಂತ ಗೌರೀ ಸುತ ಏಕದಂತ ಬುದ್ಧಿವಂತ ಮೋಷಕವಾನ ಗಣಗಳಿ ಕೊಡೆಯನೆ ಗೌರೀ ಸುತ ಗಣಗಳಿ ಕೊಡೆಯನೆ